ಯೋಗ ಕರ್ಮಸು ಕೌಶಲಂ ಇತ್ಯಾದಿ ಏನು ತಿಳಿಸಿದ್ರೂ ಅದನ್ನು ಮತ್ತಷ್ಟು ವಿವರಣೆಯನ್ನು ಕೊಡ್ತಾರೆ ಮುಂದಿನ ಶ್ಲೋಕದಲ್ಲಿ ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂತ್ಯ ಮನೀಷಿಣಃ ಜನ್ಮಬಂಧ ವಿ ನಿರ್ಮುಕ್ತ ಪದಂ ಗಚ್ಚಂತನಾಮಯಂ ಈ ಶ್ಲೋಕದಲ್ಲಿ ಮನೀಷಿಣ ಅಂತ ಹೇಳಿದ್ರೆ ಅಪರೋಕ್ಷ ಅಂತ ಅರ್ಥವನ್ನು ಮಾಡ್ತಾರೆ ಈ ಅರ್ಥ ಹೇಗೆ ಅನ್ನೋದಕ್ಕೆ ವಿವರಣೆಯನ್ನು ತಿಳಿಸ್ತಾರೆ ಪಾರಿಭಾಷಿಕ ಶಬ್ದದಲ್ಲಿ ಜ್ಞಾನ ಅಂತ ಕೇಳಿದ್ರೆ ವಿಷ್ಣು ರುತ್ಕರ್ಷ ಜ್ಞಾನಮ ಅಂತ ಪರಮಾತ್ಮನ ಗುಣೋತ್ಕರ್ಷ ಜ್ಞಾನಕ್ಕೆ ಜ್ಞಾನ ಅಂತ ಕರೆಯೋದೇ ಹೊರತು ಲೌಕಿಕವಾಗಿರ್ತಕ್ಕಂಥ ಬೇಕಾದಷ್ಟು ವಿಚಾರಗಳನ್ನು ತಿಳ್ಕೊಂಡ್ರು ಕೂಡ ಅದನ್ನು ಜ್ಞಾನ ಅನ್ನೋ ಶಬ್ದದಿಂದ ಹೇಳೋದಿಲ್ಲ ಆದ್ದರಿಂದ ಮನೀಷಿ ಮನೀಷಿಣ ಅಂದರೆ ಜ್ಞಾನ ಅಥವಾ ಅಪರೋಕ್ಷ ಜ್ಞಾನವನ್ನು ಹೊಂದಿರತಕ್ಕಂಥವ್ರು ಪ್ರಸ ಪ್ರಶಸ್ತವಾಗಿರ್ತಕ್ಕಂಥ ಹೊಂದಿರುವವನು ಮನಿಷಿ. ಬುದ್ಧಿ ಹಿ ಭಗವಂತನ ಜ್ಞಾನವನ್ನು ಹೊಂದಿರತಕ್ಕಂಥವನು ಅಂದರೆ ಅಪರೋಕ್ಷ ಜ್ಞಾನಿಗಳು ಅಂತ ಕರ್ಮದಿಂದ ಬರ್ತಕ್ಕಂಥ ಫಲವನ್ನು ಅಥವಾ ಫಲದ ಅಪೇಕ್ಷೆಯನ್ನು ತೆಟ್ವಾ ಬಿಟ್ಟು ಕೇವಲ ಭಗವಂತ ಪ್ರೀತನಾಗಲಿ ಅನ್ನೋ ಉದ್ದೇಶದಿಂದ ಕರ್ಮವನ್ನು ಮಾಡುವಂತಹ ಸಾಧಕ ಶಾಸ್ತ್ರದಿಂದ ಭಗವಂತನ ಸರಿಯಾದ ಜ್ಞಾನವನ್ನು ಅಂದರೆ ಯಥಾರ್ಥವಾದ ನಿಶ್ಚಯ ಜ್ಞಾನವನ್ನು ಪಡ್ಕೊಂಡು ಅಪರೋಕ್ಷ ಜ್ಞಾನಿಯಾಗಿ ಜನರ ಮರಣಗಳಿಂದ ಮುಕ್ತನಾಗಿ ದುಃಖವಿಲ್ಲದೇ ಇರತಕ್ಕಂಥ ಪುನರಾವೃತ್ತಿರಾಹಿತ್ಯವಾಗಿರ್ತಕ್ಕಂಥ ಮೋಕ್ಷಸ್ಥಾನವನ್ನು ಹೊಂದುತ್ತಾನೆ ಈ ಶ್ಲೋಕದಲ್ಲಿ ಕರ್ಮದ ಫಲಾಪೇಕ್ಷೆಯನ್ನು ಬಿಡಬೇಕು ಅಂತ ಇಷ್ಟೇ ಅರ್ಥ ತಗೊಳ್ಳದೆ ಅದರ ಜೊತೆಗೆ ಭಗವಂತನಿಗೆ ಅರ್ಪಣೆಯಾಗಲಿ ಭಗವಂತ ಪ್ರೀತನಾಗಲಿ ಈ ರೀತಿಯಾಗಿರ್ತಕ್ಕಂಥ ಭಾವನೆಯಿಂದ ಕರ್ಮವನ್ನು ಆಚರಣೆ ಮಾಡಿ ಮಾಡಿ ಅದನ್ನು ಅರ್ಪಣೆ ಮಾಡಬೇಕು ಅನ್ನೋ ವಿಚಾರವನ್ನು ಇಲ್ಲಿ ಸೇರಿಸ್ಕೋಬೇಕು ಈ ರೀತಿಯಾಗಿ ಕರ್ಮಯೋಗವನ್ನು ಮಾಡಿದರೆ ಬುದ್ಧಿಯುಕ್ತಃ ಶಾಸ್ತ್ರಗಳಿಂದ ಭಗವದ್ಭಿಷಯಕವಾಗಿರ್ತಕ್ಕಂಥ ಅಥವಾ ಯಥಾರ್ಥ ಜ್ಞಾನವನ್ನು ಇದರಿಂದ ಕರ್ಮಯೋಗದ ಅಂದರೆ ಜ್ಞಾನಕ್ಕೆ ಸಾಧನವಾಗಿರ್ತಕ್ಕಂಥ ಯೋಗದ ಸ್ವರೂಪದ ಬಗ್ಗೆ ತಿಳಿವಳಿಕೆಯನ್ನು ಗಳಿಸಿದಂತೆ ಪಡೆದಂತೆ ಆಗತ್ತೆ ಹೀಗೆ ಶಾಸ್ತ್ರಜನ್ಯ ಜ್ಞಾನ ಅಥವಾ ಶಾಸ್ತ್ರದಿಂದ ಪರೋಕ್ಷ ಜ್ಞಾನವನ್ನು ಪಡ್ಕೊಂಡ ನಂತರದಲ್ಲಿ ಮನೀಷಿಣ ಅಪರೋಕ್ಷ ಜ್ಞಾನವನ್ನು ಪಡ್ಕೊಂಡು ಬಂದ ಮಿನಿರ್ಮುಕ್ತ ಜನನ ಮರಣರೂಪವಾದ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಿದವರಾಗಿ ಅನಾಮಯಂ ದುಃಖ ಇಲ್ಲದೇ ಇರ್ತಕ್ಕಂಥ ದುಃಖ ಸಂಸ್ಪರ್ಶವೂ ಇಲ್ಲದೇ ಇರುವಂತಹ ಪದಂ ಅಂದರೆ ಮೋಕ್ಷ ಸ್ಥಾನವನ್ನು ಕುರಿತು ಗಚ್ಚಂತಿ ಹೋಗ್ತಾರೆ ಇದು ಜ್ಞಾನ ಅಂದರೆ ಭಗವದ್ಭಿಷೇಕವಾಗಿರ್ತಕ್ಕಂಥ ಜ್ಞಾನದ ಫಲ ಇಂತಹ ನಿಷ್ಕಾಮ ಕರ್ಮವನ್ನು ಎಷ್ಟು ಕಾಲ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಮುಂದಿನ ಶ್ಲೋಕದಲ್ಲಿ ಅದನ್ನು ತಿಳಿಸ್ತಾರೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು ಅಂತಾದರೆ ಎಷ್ಟು ಕಾಲ ಮಾಡಬೇಕು ಎಷ್ಟು ಸಮಯ ಮಾಡಿದರೆ ಅದರಿಂದ ಅನುಕೂಲ ಆಗತ್ತೆ ಅಥವಾ ನಿಶ್ಚಿತ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಅಂತ ಪ್ರಶ್ನೆಗಳ ಉದ್ಭವ ಆದರೆ ಈ ಐವತ್ತ ಎರಡನೇ ಶ್ಲೋಕದಲ್ಲಿ ತಿಳಿಸ್ತಾರೆ ಯಾ ತೇ ಮೋಹಕಲಿಂ ಬುದ್ಧಿರ್ವ್ಯತಿಷ್ಯತಿ ತಗಿ ನಿರ್ವೇದ ಶ್ರೋತವ್ಯಸತ ಅಂದ್ರೆ ಯದಾ ಯಾವಾಗ ತೇ ನಿನ್ನ ಬುದ್ಧಿ ಅಂತಃಕರಣವು ಮೋಹಕಲಿಂ ಭ್ರಾಂತಿ ರೂಪವಾಗಿರ್ತಕ್ಕಂಥ ಅಜ್ಞಾನವನ್ನು ದೋಷವನ್ನು ವ್ಯತಿತರಿಷ್ಯತಿ ಬಿಟ್ಟುಬಿಡತ್ತೋ ಆಗ ಮಹಾತ್ಮರಿಂದ ಇದುವರೆಗೆ ಮಾಡಿರ್ತಕ್ಕಂಥ ಅಥವಾ ಮುಂದೆ ಮಾಡುವಂತಹ ಶಾಸ್ತ್ರಶ್ರವಣದ ನಿರ್ವೇದಂ ಪೂರ್ಣ ಲಾಭವನ್ನು ಗಂತಾಸಿ ನೀನು ಹೊಂದುತ್ತೀಯಾ ಅಥವಾ ಪಡ್ಕೋತೀಯ ಫಲಕಾಮನೆಯನ್ನು ತ್ಯಾಗ ಮಾಡಿ ಭಗವಂತನ ಆರಾಧನೆ ಅನ್ನುವಂತಹ ಮನಸ್ಸಿನಿಂದ ಭಾವನೆಯಿಂದ ಕರ್ಮಗಳನ್ನು ಅಥವಾ ಮೋಕ್ಷ ಉಪಯೋಗಿ ಅಥವಾ ಮೋಕ್ಷವನ್ನು ಅಪೇಕ್ಷೆ ಮಾಡ್ತಕ್ಕಂಥ ಕರ್ಮಗಳನ್ನು ಎಲ್ಲಿವರೆಗೆ ಅಂದರೆ ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಇಲ್ಲಿ ಶ್ರವಣ ಅನ್ನೋದು ಉಪಲಕ್ಷಣೀಯ ಸಕಲ ಸತ್ಕರ್ಮಗಳ ಲಾಭವನ್ನ ಪೂರ್ಣವಾಗಿ ನೀನು ಗಳಿಸಲಿಕ್ಕೆ ಸಾಧ್ಯ ಅಪರೋಕ್ಷ ಜ್ಞಾನ ಮೋಕ್ಷಕ್ಕೆ ಕಾರಣ ಆ ಅಪರೋಕ್ಷ ಜ್ಞಾನಕ್ಕೆ ನಿಷ್ಕಾಮ ಕರ್ಮ ಅನುಷ್ಠಾನವು ನೇರವಾಗಿ ಕಾರಣ ಅಲ್ಲ ಸರಿ ಹಾಗಾದರೆ ನೇರವಾಗಿರ್ತಕ್ಕಂಥ ಕಾರಣ ಯಾವುದು ಅಂದರೆ ಶ್ರವಣ ಮನನ ನಿಧಿಧ್ಯಿಗಳು ಇವು ಶ್ರವಣಾದಿಗಳು ಮನಸ್ಸಿನಲ್ಲಿ ಅಪರೋಕ್ಷವನ್ನು ಹುಟ್ಟಿಸ್ಬೇಕು ಅಂತಾದರೆ ಅಂಥಕರ್ಣ ಶುದ್ಧಿ ಅನ್ನೋದಾಗಲೇಬೇಕು ಅಲ್ಲಿರ್ತಕ್ಕಂಥ ದೋಷ ಅಥವಾ ಮಾಲಿನ್ಯ ಅನ್ನೋದು ಯಾವುದು ಅಂದರೆ ಮಿಥ್ಯಾಜ್ಞಾನ ಈ ನಿವೃತ್ತ ಅಥವಾ ನಿಷ್ಕಾಮ ಕರ್ಮದಿಂದ ಪುಣ್ಯವು ಏನು ಬರ್ತಾ ಇದೆ ಅದು ಮನಸ್ಸನ್ನು ಶುದ್ಧಿ ಮಾಡುತ್ತೆ ಹೀಗೆ ಕರ್ಮವು ಪರಂಪರೆಯಲ್ಲಿ ಜ್ಞಾನಕ್ಕೆ ಕಾರಣ ಆಗತ್ತೆ ಇಂತಹ ನಿಷ್ಕಾಮಕರ್ಮ ಆಚರಣೆ ಎಷ್ಟು ಕಾಲ ಮಾಡಬೇಕು ಅಂತ ಕೇಳಿದ್ರೆ ಮನಸ್ಸಿನಲ್ಲಿರ್ತಕ್ಕಂಥ ಮಿಥ್ಯಾಜ್ಞಾನ ಅಥವಾ ದೋಷ ನಿವೃತ್ತಿ ಪರ್ಯಂತವೂ ಮಾಡಲೇಬೇಕು ಇದು ಒಂದು ಹಂತ ಮುಂದೆ ಅಪರೋಕ್ಷ ಜ್ಞಾನ ಪ್ರಾಪ್ತಿ ಆಗೋವರೆಗೂ ನಿಷ್ಕಾಮಕರ್ಮಾನುಷ್ಠಾನವನ್ನು ನಡೆಸಲೇಬೇಕು ಇದು ಎರಡನೇ ಹಂತ ಇದು ಈ ಶ್ಲೋಕದ ಆಂತರ್ಯ ಅಂತಃಕರಣದ ಶುದ್ಧಿ ಮತ್ತು ಮಿಥ್ಯಾಜ್ಞಾನದ ನಿವೃತ್ತಿ ಹಾಗೂ ತತ್ವಜ್ಞಾನದ ಉದಯ ಇದೆಲ್ಲ ಆಗೋ ಈ ನಿಷ್ಕಾಮ ಕರ್ಮಾಚರಣೆ ನಿರಂತರವಾಗಿ ನಡೆಸಲೇಬೇಕು ಧ್ಯಾನ ಮತ್ತು ಸಾಕ್ಷಾತ್ಕಾರಗಳಾಗಲಿಕ್ಕೆ ಅಂತಃಕರಣದ ಪಾವಿತ್ರೆ ಅನ್ನೋದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಈಗ ನಮ್ಮ ಸಂಶಯ ಬರ್ತಾ ಇದೆ ಈ ಮನಸ್ಸು ಹೇಗೆ ಕಲುಷಿತ ಆಯಿತು ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ರೀತಿಯಾಗಿ ಕೆಡುವುದು ಗೊತ್ತಿದೆ ನಮಗೆ ಈ ಮನಸ್ಸನ್ನು ಹಾಳು ಮಾಡುವಂಥದ್ದು ಕಾರಣವಾಗಿರ್ತಕ್ಕಂಥ ವಸ್ತು ಯಾವುದು ಹೇಗೆ ಹಾಳಾಯಿತು ಅಂತ ಕೇಳಿದರೆ ರಾಗದ್ವೇಷಗಳಿಂದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತ ಏನು ಅರಿಷಡ್ವರ್ಗಗಳಿದೆ ಅದರಿಂದ ಉಂಟಾಗ್ತಕ್ಕಂಥ ರಾಗದ್ವೇಷಗಳಿಂದ ಇಂತಹ ಮನಸು ಅದು ಮೊದಲು ನಿರ್ಮಲವಾಗಿ ಇರುತ್ತೆ ಈ ರಾಗದ್ವೇಷಾದಿಗಳೆಲ್ಲ ಯಾವಾಗ ಸೇರಿಕೊಳ್ಳುತ್ತೋ ಆವಾಗ ಮನಸ್ಸು ಮಲಿನ ಆಗುವಂಥದ್ದು ಆಗ ಕಲುಷಿತವಾಗಿರ್ತಕ್ಕಂಥ ಇಂತಹ ಮನಸ್ಸಿನಲ್ಲಿ ಬಿಂಬನಾಗಿರ್ತಕ್ಕಂಥ ಪರಮಾತ್ಮ ಪ್ರತಿಫಲನ ಆಗೋದಿಲ್ಲ ಪ್ರತಿಬಿಂಬಿತನಾಗೋದಿಲ್ಲ ಉದಾಹರಣೆ ಕೊಡಬೇಕು ಅಂತಾದರೆ ನದಿಯ ನೀರಿನಲ್ಲಿ ಅಲೆಗಳಿಂದ ಚಲನವಲನ ಕಲುಷಿತ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬವನ್ನು ಕಾಣೋದು ಹೀಗೆ ಅಸಾಧ್ಯನೋ ಅದೇ ರೀತಿಯಾಗಿ ಸೂರ್ಯನ ಪ್ರತಿಬಿಂಬ ನೋಡಲಿಕ್ಕೆ ನಿರ್ಮಲವಾಗಿರ್ತಕ್ಕಂಥ ತಟಸ್ಥವಾಗಿರ್ತಕ್ಕಂಥ ಸರೋವರನೇ ಬೇಕೇ ಹೊರತು ಅದು ಕಲುಷಿತ ಆಗಿದ್ದರೂ ಕಾಣಲ್ಲ ತಟಸ್ಥ ಆಗಿಲ್ಲದೆ ಅದು ಅಲ್ಲಾಡ್ತಾ ಇದ್ದರೂ ಕೂಡ ಸೂರ್ಯನ ಪ್ರತಿಬಿಂಬವನ್ನು ಸ್ಪಷ್ಟವಾಗಿ ಆ ನೀರಿನಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಇದು ಲೋಕದಲ್ಲಿ ಎಲ್ಲರಿಗೂ ಇರ್ತಕ್ಕಂಥ ಅನುಭವ ಅದೇ ರೀತಿಯಾಗಿ ತಟಸ್ಥವಾಗಿ ಭಗವಂತನಲ್ಲೇ ತಲ್ಲೀನವಾಗಿರ್ತಕ್ಕಂಥ ಮನಸ್ಸಿರಬೇಕು ಆ ಮನಸು ನಿರ್ಮಲವಾಗಿದ್ದರೆ ಮಾತ್ರ ಆ ಬಿಂಬರೂಪಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಕಾಣಲಿಕ್ಕೆ ಸಾಧ್ಯ ಅದೇ ರೀತಿಯಾಗಿ ಭಗವಂತನನ್ನು ಕಾಣಲಿಕ್ಕೆ ನಿರ್ಮಲವಾಗಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ಹೃದಯ ಬೇಕು ಇದನ್ನೇ ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಕರ್ಮಣ ಜ್ಞಾನ ಮಾತನೋತಿ ಸರೋವರದಲ್ಲಿ ಸೂರ್ಯನ ಆತ್ಮ ಚಂದ್ರನ ಪ್ರತಿಬಿಂಬ ಗೋಚರ ಆಗಬೇಕು ಅಂತಾದರೆ ಆ ಜಲ ಅಥವಾ ನೀರು ನಿರ್ಮಲವಾಗಿ ಇರಲೇಬೇಕು ನಿಶ್ಚಲವಾಗಿರಬೇಕು ಅದರಂತೆ ಕಾಮಕ್ರೋಧಾದಿಗಳನ್ನು ತೊರೆದು ನಿರ್ಮಲವೂ ಆಗಿರಬೇಕು ಸಂಶಯ ರಾಹಿತ್ಯವಾಗಿರುವಂತಹ ಶುದ್ಧ ಮನಸ್ಸಿನಲ್ಲಿ ಆ ಮಿಥ್ಯಾಜ್ಞಾನಗಳು ಅಜ್ಞಾನಾದಿಗಳನ್ನೆಲ್ಲ ತೊಡೆದು ಮಾನಸ ಸರೋವರದಂತಿರುವಂತಹ ಆ ಮನಸ್ಸಿನಲ್ಲಿ ಬಿಂಬರೂಪಿ ಪರಮಾತ್ಮ ಗೋಚರನಾಗ್ತಾನೆ ಮನೋನೈರ್ಮಲ್ಯವನ್ನು ಶುದ್ಧೀಕರಣವನ್ನು ಸಿದ್ಧಿಸ್ಲಿಕ್ಕಾಗಲಿ ಪಡ್ಕೊಳ್ಳಿಕ್ಕಾಗಲಿ ಸದಾಚಾರ ಮತ್ತು ಮನಸ್ಸಿನ ಅಚಲತತ್ವಕ್ಕೆ ಸ್ಥಿರತೆಗೆ ಸದ್ವಿಚಾರ ಅನ್ನೋದು ಸಾಧನ ಆಗಿದೆ ಆದ್ದರಿಂದ ಸದಾಚಾರವೂ ಬೇಕು ಸದ್ವಿಚಾರವೂ ಬೇಕು ಸದಾಚಾರ ಸದ್ವಿಚಾರ ಇದೆರಡೂ ಒಂದು ಪಕ್ಷಿಗೆ ಎರಡು ರೆಕ್ಕೆಗಳಿತ್ತಂತೆ ಪಕ್ಷಿ ಮೇಲ್ಹಾರಬೇಕು ಅಂತ ಆದರೆ ಒಂದು ರೆಕ್ಕೆಗೆ ಏನಾದರೂ ಗಾಯ ಆದರೆ ಅಥವಾ ಒಂದು ರೆಕ್ಕೆ ಏನಾದರೂ ತುಂಡಾಗಿ ಬಿದ್ದರೆ ಒಂದೇ ಇಂದ ಅದು ಮೋಕ್ಷ ಆಕಾಶದ ಕಡೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಜೀವಾಕ್ಯ ಪಕ್ಷಿಗೆ ಮೋಕ್ಷದ ಕಡೆ ಹಾರಬೇಕು ಅಂತಾದರೆ ಸದಾಚಾರ ಸದ್ವಿಚಾರ ಅನ್ನೋ ಎರಡು ರಕ್ಕೆಗಳು ಬೇಕೇ ಬೇಕು ಆಚಾರ ಇದೆ ವಿಚಾರ ಇಲ್ಲ ಅಂತಾದರೂ ಆಗೋಲ್ಲ ವಿಚಾರ ಇದೆ ಆಚಾರ ಇಲ್ಲ ಅಂತಾದರೂ ಆಗೋಲ್ಲ ಆ ಎರಡೂ ಇದ್ದರೆ ಮಾತ್ರ ಮೋಕ್ಷದ ಕಡೆ ಸಾಧ್ಯ ಆದ್ದರಿಂದ ಆ ಮನೋನೈರ್ಮಲ್ಯವನ್ನು ಪಡ್ಕೋಬೇಕು ಅಂತಾದರೆ ಸದಾಚಾರ ಮತ್ತು ಸದ್ವಿಚಾರ ಸಾಧನ ಆಗಿದೆ ಶಾಸ್ತ್ರಾಧ್ಯಯನದಿಂದ ವಿಚಾರನೂರು ಸ್ಪಷ್ಟವಾಗತ್ತೆ ಸ್ಫುಟವಾಗತ್ತೆ ಪರಮಾತ್ಮನ ದರ್ಶನ ಆಗೋ ತನಕ ಈ ರೀತಿಯಾಗಿರ್ತಕ್ಕಂಥ ಯೋಗವನ್ನು ಆಚರಣೆ ಮಾಡಲೇಬೇಕು ಭಗವಂತನನ್ನು ಸಾಕ್ಷಾತ್ತಾಗಿ ಕಾಣುವಂತಹ ಅಂತಹ ಸ್ಥಿತಿಯನ್ನು ಅಸಂಪ್ರಜ್ಞಾತ ಸಮಾಧಿ ಅಂತಲೂ ಕರೀತಾರೆ ಅದು ಸಿದ್ಧಿಯಾದಾಗ ಬುದ್ಧಿ ಪೂರ್ಣ ಪರಿಪಕ್ವತೆಯನ್ನು ಹೊಂದಿ ತತ್ವಜ್ಞಾನದ ಆಗರ ಆಗಿ ಇರುತ್ತೆ ಎಂಥದೇ ದುರ್ವಿಚಾರವೂ ಕೂಡ ಅದನ್ನು ಕಲಪೋದಾಗಲಿ ಕದಡೋದಾಗಲಿ ಅಂತಹ ಸ್ಥಿತಿ ನಿರ್ಮಾಣ ಆಗೋದೇ ಇಲ್ಲ ಬರೀ ಅಷ್ಟೇ ಅಲ್ಲ ಅಂತಹ ಅಸಂಪ್ರಜ್ಞಾ ಸಮಾಧಿ ಸ್ಥಿತಿ ಸಿದ್ಧಿಯನ್ನು ಪಡೆದವನಿಗೆ ಪಕ್ಕದಲ್ಲಿ ಕೂತು ಪಕ್ಕದಲ್ಲೇ ನಗಾರಿ ಬಾರಿಸಿದರೂ ಕೂಡ ಕೇಳಿಸದೇ ಇದ್ದಂತಹ ತನ್ಮಯತೆ ಅಥವಾ ಏಕಾಗ್ರತೆ ಭಗವಂತನಲ್ಲಿ ಸಿದ್ಧಿಸಿರುತ್ತೆ ಅಂತ ಪಕ್ಕದಲ್ಲಿ ಕೂತು ನಗಾರಿ ಬಾರಿಸಿದ್ರೆ ಕೇಳಲ್ಲ ಅಂತಾದರೆ ಅವನನ್ನು ಕೆಪ್ಪ ಅಂತ ಈ ರೀತಿಯಾಗಿ ಪರಿಗಣನೆ ಮಾಡೋದಲ್ಲ ಅವನಲ್ಲಿ ಶ್ರವಣ ಎಂದೇ ಚುರುಕಾಗಿ ಕೆಲಸ ಮಾಡತ್ತೆ ಆದರೆ ಲೋಕದ ವಿಚಾರದ ಕಡೆಗೆ ಗಮನ ಬಾರದಂತೆ ಅವನ ಮನಸ್ಸು ಭಗವಂತನಲ್ಲಿ ತಲ್ಲಿನ ಆಗಿರುತ್ತಾದ್ರಿಂದ ಅವನಿಗೆ ಈ ವಿಚಾರಗಳು ಗಮನಕ್ಕೆ ಬರೋದಿಲ್ಲ ಈ ಅವಸ್ಥೆಗೆ ಅಸಂಪ್ರಜ್ಞಾತ ಸಮಾಧಿ ಅಂತ ಕರೆಯೋದು ಉದಾಹರಣೆಗೆ ಪಟ್ಟಣ ಉರಿದು ಹೋಗುತ್ತೆ ಅನ್ನೋಂತಹ ವಿಷಯ ಕಿವಿಗ್ ಬಿದ್ದರೂ ಕೂಡ ತನ್ನದೇನೂ ಹೋಗಲಿಲ್ಲ ಅಂತ ನಿರ್ಲಿಪ್ತೆಯಿಂದ ಜನಕ ರಾಜ ಆ ಶತಾನಂದರಿಂದ ಭಾಗವತವನ್ನು ಶ್ರವಣ ಮಾಡ್ತಾ ಇದ್ದ ಅಂತ ಕೇಳ್ತೀವಿ ಇನ್ನು ಪರೀಕ್ಷಿತ್ ರಾಜ ಬಂದು ನೀರನ್ನು ಕೇಳಿದಾಗ ಕೂಡ ತನ್ನ ಕೊರಳಲ್ಲಿ ಮೃತ ಹಾಕದಾಗಲೂ ವಿಚಲಿತರಾಗದೇ ಇದ್ದಂಥವ್ರು ಶಮೀಕರು ಇಂತಹ ಅಸಂಪ್ರಜ್ಞಾತ ಸ್ಥಿತಿ ಅಥವಾ ಯೋಗಸಿದ್ಧಿಯನ್ನು ಪಡೆದವರು ಆದ್ದರಿಂದ ತತ್ವನಿಶ್ಚಯ ಅದರಿಂದ ಪರೋಕ್ಷ ಜ್ಞಾನದಿಂದ ಭಗವಂತನ ಸಾಕ್ಷಾತ್ಕಾರ ತತ್ವನಿಶ್ಚಯ ಅನ್ನೋದು ಪರೋಕ್ಷ ಜ್ಞಾನದಿಂದ ಧ್ಯಾನಂ ನಿಶ್ಚಿತ ತತ್ವ ಸ್ಯಾ ಭಗವಂತನ ಸಾಕ್ಷಾತ್ಕಾರ ಅಪರೋಕ್ಷ ಜ್ಞಾನದಿಂದಲೇ ಸಾಧ್ಯ ಆಗತ್ತೆ ಆದ್ದರಿಂದ ನಿಷ್ಕಾಮ ಕರ್ಮಾನುಷ್ಠಾನದ ಪೂರ್ಣ ಲಾಭ ದೊರಕತ್ತೆ ನಮ್ಮ ಮನಸ್ಸು ಬಾಹ್ಯ ಪ್ರಪಂಚದ ಯಾವುದೇ ಶಬ್ದಕ್ಕೆ ಮಣಿಯದೆ ಭಗವದ್ ದರ್ಶನದಲ್ಲಿ ತಲ್ಲೀನ ಆದಾಗ ಅನ್ನುವ ವಿಚಾರವನ್ನು ಈ ಶ್ಲೋಕದಲ್ಲಿ ನಮಗೆ ಸ್ಪಷ್ಟಪಡಿಸ್ತಾರೆ ಮುಂದೈವತ್ಮೂರನೇ ಶ್ಲೋಕದಲ್ಲಿ ಶ್ರುತಿವಿ ಪ್ರತಿಪನ್ನಾತೇ ಯದಾ ಸ್ವಸ್ಯತಿ ನಿಶ್ಚಲ ಸಮಭಾವಚಲ ಬುದ್ಧಿಸ್ತದಾ ಯೋಗ ಮವಾಪ್ಸಿ ಪರೋಕ್ಷವಾಗಿ ತತ್ವ ನಿಶ್ಚಯ ಆಗೋದಕ್ಕಿಂತ ಮೊದಲಿಗೆ ಶ್ರುತಿವಿಹಿ ವೇದಗಳಿಂದ ವಿಪ್ರತಿಪನ್ನ ಅಂದ್ರೆ ವಿರುದ್ಧವಾಗಿರ್ತಕ್ಕಂಥ ನಿನ್ನ ಬುದ್ಧಿ ಯಾವಾಗ ವೇದಗಳು ಹೇಳಿರುವಂತಹ ಪ್ರಮೇಯಗಳಿಗೆ ಅನುಗುಣವಾಗಿರ್ತಕ್ಕಂಥ ತತ್ವನಿಶ್ಚಯದ ಕಾರಣದಿಂದಾಗಿ ದುಷ್ಟಶಾಸ್ತ್ರಗಳ ಶ್ರವಣಾದಿಗಳನ್ನು ಮಾಡಿದಾಗಲೂ ಕೂಡ ನಿಶ್ಚಲ ನಿಶ್ಚಲವಾಗಿ ಅಂದರೆ ಇದು ಸರಿಯೋ ತಪ್ಪೋ ಅನ್ನೋ ಸಂಶಯಕ್ಕೆ ಒಳಗಾಗದೇ ಇರುತ್ತೋ ಆಗ ಧ್ಯಾನ ಅನ್ನೋದು ಸುಲಭ ಆಗತ್ತೆ ಧ್ಯಾನಾವಸ್ಥೆ ಪರಿಪಕ್ವವಾಗಿ ಅಸಂಪ್ರಜ್ಞಾತ ಅವಸ್ಥೆಯನ್ನು ತಲುಪಿದಾಗ ಪರಮಾತ್ಮನ ಅಪರೋಕ್ಷ ಜ್ಞಾನ ಅನ್ನೋದಾಗತ್ತೆ ಆ ಬ್ರಹ್ಮ ದರ್ಶನ ಅಥವಾ ಪರಮಾತ್ಮನ ದರ್ಶನದ ಆನಂದದಲ್ಲಿ ಪರಮಾನಂದದಲ್ಲಿ ಮುಳುಗ್ದಾಗ ಅಥವಾ ಮಗ್ನನಾದಾಗ ಪಾಹ್ಯ ಅಂದರೆ ಹೊರಗಡೆ ನಗಾರಿ ಬಾರಿಸಿದ್ರು ಕೂಡ ಮನಸ್ಸು ಚಂಚಲ ಆಗದೆ ನಿಶ್ಚಲವಾಗಿದ್ದರೆ ಆಗ ಯೋಗಂ ಯೋಗದ ಫಲವನ್ನು ಅಂದರೆ ಜ್ಞಾನ ಸಾಧನವಾಗಿರ್ತಕ್ಕಂಥ ನಿಷ್ಕಾಮ ಕರ್ಮಾನುಷ್ಠಾನದ ಫಲವನ್ನು ಹೊಂದುತ್ತೀಯ ಇದು ಗೀತೆಯ ಅಭಿಪ್ರಾಯ ಇದುವರೆಗೆ ಪ್ರಾರಂಭದಲ್ಲಿ ಅನುಷ್ಠಾನ ಮಾಡಿರ್ತಕ್ಕಂಥ ನಿಷ್ಕಾಮಕರ್ಮದ ಫಲ ಪರಮಾತ್ಮನ ಪರೋಕ್ಷ ಜ್ಞಾನಕ್ಕೆ ಕಾರಣ ಅಥವಾ ನಿಶ್ಚಯ ಜ್ಞಾನಕ್ಕೆ ಕಾರಣ ದುಷ್ಟಶಾಸ್ತ್ರಗಳಿಂದ ಅನೇಕ ಬಾರಿ ನಾನಾ ರೀತಿಯಾಗಿರ್ತಕ್ಕಂಥ ಆಕ್ರಮಣ ನಡೆದರೂ ಕೂಡ ತನ್ನ ನಿರ್ಧಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಿಥಿಲತೆ ಅಥವಾ ಚಾಂಚಲ್ಯವನ್ನು ಹೊಂದದೇ ಇರೋದು ಪರೋಕ್ಷ ಜ್ಞಾನ ಅಥವಾ ಶಾಸ್ತ್ರಜ್ಞಾನ ಜ್ಞಾ ಶಾಸ್ತ್ರಜನ್ಯ ಜ್ಞಾನದ ಪರಾಕಾಷ್ಠೆ ಈ ಸ್ಥಿತಿ ಅಥವಾ ಹಂತವನ್ನು ತಲುಪೋ ತನಕ ಕರ್ಮದ ಅನುಷ್ಠಾನವನ್ನು ಸಾಧಕನಾದವನು ಮೋಕ್ಷಾಪೇಕ್ಷೆ ಆದವನು ನಡೆಸಲೇಬೇಕು ಈ ಸ್ಥಿತಿ ತಲುಪಿದ ಮೇಲೆ ಮಾಡಿರ್ತಕ್ಕಂಥ ಕರ್ಮಾನುಷ್ಠಾನವು ಧ್ಯಾನಾದಿ ಅವಸ್ಥೆಯಲ್ಲಿ ಭಗವಂತನನ್ನು ಕಾಣೋ ಭಗವಂತನ ದರ್ಶನ ಆಗೋ ಕೂಡ ನಡೀಲೇಬೇಕು ನಗಾರಿಯನ್ನು ಪಕ್ಕದಲ್ಲೇ ಬಾರಿಸಿದ್ರು ವಿಚಲಿತನಾಗದೆ ಸಮಾಧಿ ಅವಸ್ಥೆಯಲ್ಲಿ ಭಗವದ್ ಭಗವಂತರ ದರ್ಶನವನ್ನು ಮಾಡ್ತಾ ತಲೀನರಾಗಿ ಇರೋದೇ ಧ್ಯಾನದ ಪರಾಕಾಷ್ಠೆ ತದಾಗಂತಾಸಿ ನಿರ್ವೇದಂ ಅನ್ನೋದರ ವಿವರಣೆನೇ ಈ ಶ್ಲೋಕದ ಸಮಾಧವು ಅಚಲ ಬುದ್ಧಿ ಅಂತ ಅರ್ಥ ಇನ್ನೊಂದು ರೀತಿಯಾಗಿ ಹೇಳೋದಾದರೆ ಬುದ್ಧಿಹಿ ಅಂದರೆ ಮನಸ್ಸು ಶ್ರುತಿ ವಿಪ್ರತಿಪನ್ನ ಶ್ರುತಿ ಅಥವಾ ವೇದವನ್ನು ವಿಶೇಷವಾಗಿ ಒಪ್ಕೊಂಡಾಗ ಅಥವಾ ಅಂಗೀಕಾರ ಮಾಡಿದಾಗ ಅರ್ಥಾತ್ ಶ್ರುತಿ ಹೇಳುವಂತಹ ವಿಚಾರದಲ್ಲಿ ನಿರ್ಧಾರವನ್ನು ಹೀಗೋ ಅಥವಾ ಹಾಗೋ ಅನ್ನೋ ಸಂಶಯವನ್ನು ಕಳ್ಕೊಂಡು ಸಮಾಜವು ಮನಸ್ಸು ಶ್ರುತಿ ಅಥವಾ ವೇದ ಹೇಳ್ತಕ್ಕಂಥ ಅಥವಾ ವೇದ ಬೋಧಿಸ್ತಕ್ಕಂಥ ಅರ್ಥದಲ್ಲಿ ನಿರ್ಣಯಾತ್ಮಕವಾಗಿತ್ತು ನಿಶ್ಚಲ ಭಗವಂತನ ಅಪರೋಕ್ಷ ಜ್ಞಾನ ಬರುತ್ತೆ ಆಗ ಭಗವಂತನ ದರ್ಶನ ಅನ್ನೋದಾಗತ್ತೆ ಅಪರೋಕ್ಷ ಜ್ಞಾನ ಭವತ್ತಿ ಅಂತ ಸೇರಿಸ್ಕೋಬೇಕಲ್ಲಿ ಅಪರೋಕ್ಷ ಜ್ಞಾನದಿಂದ ಮನಸ್ಸು ಭಗವಂತನಲ್ಲಿ ನಿಶ್ಚಲವಾಗತ್ತೆ ಇದರಿಂದಾಗಿ ಯೋಗ ಭಗವಂತನ ಸಂಬಂಧವನ್ನು ಅಂದರೆ ಮೋಕ್ಷವನ್ನು ಹೊಂದುತ್ತೀಯ ಅಂತ ಈ ಶ್ಲೋಕದ ಒಟ್ಟು ತಾತ್ಪರ್ಯ ಇಲ್ಲಿ ಶ್ರುತಿ ವಿಪ್ರ ವಿಪ್ರತಿಪನ್ನ ಅನ್ನೋದಕ್ಕೆ ಶ್ರೀಮದ್ ಆಚಾರ್ಯರು ಭಾಷ್ಯದಲ್ಲಿ ಶ್ರುತಿಗೆ ವಿರುದ್ಧವಾಗಿರ್ತಕ್ಕಂಥ ಅನ್ನೋ ಅರ್ಥವನ್ನು ತಿಳಿಸ್ತಾರೆ ಈ ಅರ್ಥವನ್ನು ಅನುಸರಿಸಿ ರಾಯರು ಮೊದಲು ಒಂದು ಅರ್ಥವನ್ನು ಹೇಳ್ತಾರೆ ಶ್ರೀಮದ್ ಆಚಾರ್ಯರೇ ಗೀತಾ ತಾತ್ಪರ್ಯದಲ್ಲಿ ಶ್ರುತೇ ವಿಶೇಷಣ ಪ್ರತಿಪನ್ನ ಶ್ರುತಿಗೆ ಹೊಂದಿಕೊಳ್ಳುವಂತಹ ಬುದ್ಧಿ ಅನ್ನೋ ಅರ್ಥವನ್ನು ಅದಕ್ಕೆ ಅನುಗುಣವಾಗಿ ರಾಯರು ಎರಡನೇ ವ್ಯಾಖ್ಯಾನವನ್ನು ಮಾಡ್ತಾರೆ ಈ ಅರ್ಥವನ್ನು ಯೋಗ ಅನ್ನೋ ಶಬ್ದಕ್ಕೆ ಮೋಕ್ಷ ಅನ್ನೋ ಅರ್ಥವನ್ನು ಇಲ್ಲಿ ತಿಳಿಸ್ಕೊಡ್ತಾರೆ ಈ ಅರ್ಥಕ್ಕೆ ಸಂವಾದಿಯಾಗಿ ಆಚಾರ್ಯರು ತಾತ್ಪರ್ಯದಲ್ಲಿ ಪ್ರಮಾಣವನ್ನು ಹೇಳ್ತಾರೆ ಶ್ರುತಿ ಮಾರ್ಗಂ ಪ್ರಪನ್ನತು ತದರ್ಥ ಸಾಮಧಾನಪುರರಪರೋಕ್ಷ ಚ ನಿಶ್ಚಲ ವಿಷ್ಣು ಪ್ರಾಪ್ಯತಿ ತೋಗಂ ಮುಕ್ತೋ ಭೂತ್ ತದಶ್ನು ಇಲ್ಲಿ ಶ್ಲೋಕದಲ್ಲೇ ಯಾ ಮೋಹಕಿಲ ಬುಧಿರ್ವ್ಯತರಿಷ್ಯತಿ ತೇದ ಶೋತವ್ಯ ಶ್ರುತಸ ಇಲ್ಲಿ ನಿರ್ವೇದ ಅಂತ ಹೇಳಿದ್ರೆ ವೈರಾಗಂತ ಅರ್ಥ ಅಲ್ಲ ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆ ತಾನು ಸಂಪಾದನೆ ಮಾಡತಕ್ಕಂಥ ಜ್ಞಾನದಲ್ಲೇ ವೈರಾಗ್ಯವನ್ನು ಹೊಂದಬೇಕು ಅನ್ನೋಂಥ ಅರ್ಥ ಮೇಲ್ನೋಟಕ್ಕೆ ಕಾಣಿಸುತ್ತೆ ವಿಷಯ ಸುಖಗಳಲ್ಲಿ ವೈರಾಗ್ಯದ ಬದಲಿಗೆ ಶಾಸ್ತ್ರೀಯ ಜ್ಞಾನದಲ್ಲಿ ವೈರಾಗ್ಯವನ್ನು ಶ್ರೀಕೃಷ್ಣ ಬೋಧನೆ ಮಾಡ್ತಾನ ಅಂತ ಪ್ರಶ್ನೆ ಬರುತ್ತೆ ಈ ಅರ್ಥ ನೋಡೋದಕ್ಕೆ ವಿಚಿತ್ರ ಅಂತ ಅನಿಸುತ್ತೆ ತಸ್ಮಾತ್ ಬ್ರಾಹ್ಮಣ ಪಾಂಡಿತ್ಯಂ ನಿರ್ವಿದ್ಯ ಇತಿ ಬೃಹದಾರಣ್ಯಕೋಪನಿಷತ್ ಭಾಷೆಯಲ್ಲಿ ಲಾಭ ಅನ್ನೋ ಅರ್ಥದಲ್ಲಿ ನಿರ್ಭೇದ ಅನ್ನೋ ಶಬ್ದವನ್ನ ಅಲ್ಲಿ ಬಳಸಿದ್ದಾರೆ ಅಂಥಕರಣ ಶುದ್ಧಿಯಾಗಿ ಅನ್ಯಥಾ ಜ್ಞಾನವನ್ನು ದಾಟದಾಗಲೇ ನಮ್ಮ ಎಲ್ಲ ಅಧ್ಯಯನದ ಎಲ್ಲ ಲಾಭವನ್ನ ಕೂಡ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ತಾತ್ಪರ್ಯ ಅದೇ ರೀತಿಯಾಗಿ ನಿಷ್ಕಾಮ ಕರ್ಮಾಚರಣೆಯಿಂದ ಜ್ಞಾನವನ್ನು ಪಡೆದವನು ಪಾಪ ಪುಣ್ಯಗಳು ಎರಡನ್ನೂ ಕೂಡ ದಾಟಿ ಮುಂದೆ ಹೋಗ್ತಾನೆ ಬುದ್ಧಿಯುಕ್ತೋ ಜಹಾತೀಹ ಉಬೇ ಸುಕೃತ ದುಷ್ಕೃತೇ ಪುಣ್ಯ ಅಂದರೆ ಸತ್ಕಾಮ ಸತ್ಕರ್ಮಗಳನ್ನು ಆಚರಣೆ ಮಾಡೋದರಿಂದ ಉಂಟಾಗ್ತಕ್ಕಂತಹ ಭಗವಂತನ ಅನುಗ್ರಹಕ್ಕೆ ಪುಣ್ಯ ಅಂತ ಹೆಸರು ಇಲ್ಲಿ ಪುಣ್ಯ ದಾಟೋದು ಏನು ಇದು ಒಂಥರ ಆಶ್ಚರ್ಯ ಲೋಕದಲ್ಲಿ ಈ ಮಾತನ್ನು ನಾವು ಎಲ್ಲೂ ಕೇಳಿಲ್ಲ ಹಾಗಾದ್ರೆ ಏನು ಅರ್ಥ ಇದಕ್ಕೆ ಅಂತ ಕೇಳಿದ್ರೆ ಇಂತಹ ಪುಣ್ಯ ಮುಕ್ತಿಗೆ ಅವಶ್ಯಕವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅದರ ಮೋಚನ ಅಥವಾ ಬಿಡುಗಡೆಯನ್ನು ಗೀತೆ ಯಾಕೆ ಹೇಳಲಿಕ್ಕೆ ಹೊರಟಿದೆ ಪುಣ್ಯ ಇದ್ದರೆ ಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂಥದ್ದು ಈ ರೀತಿಯಾಗಿರ್ತಕ್ಕಂಥ ಪುಣ್ಯದ ಮೋಚನ ಅಂದರೆ ಬಿಡುಗಡೆಯನ್ನು ಗೀತೆ ಓದಿಸ್ಲಿಕ್ಕೆ ಹೋಗ್ತಾ ಇದೆ ಅಂತಾದಾಗ ನಮ್ಗೆ ಸ್ವಲ್ಪ ಸಂಶಯ ಬರ್ತಾ ಅದಕ್ಕೆ ತಿಳಿಸ್ತಾರೆ ಪುಣ್ಯದಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಪ್ರಭೇದಗಳಿದೆ ಅಂತ ಒಂದು ಇಷ್ಟ ಪುಣ್ಯ ಇನ್ನೊಂದು ಅನಿಷ್ಟ ಪುಣ್ಯ ಅಂತ ಪುಣ್ಯಗಳೆಲ್ಲವೂ ಕೂಡ ಸುಖವನ್ನೇ ನೀಡುತ್ತೆ ಅಂತ ಆಗಿದ್ದರೂ ಕೂಡ ಕಾಮನೆ ಅಥವಾ ಫಲಾಪೇಕ್ಷೆಯಿಂದ ನಾಮ ಮಾಡತಕ್ಕಂಥ ಕರ್ಮವು ಫಲರೂಪವಾಗಿ ಸಾಂಸಾರಿಕ ಸುಖಗಳನ್ನು ನಮಗೆ ಕೊಡೋತ್ತೆ ಇದಕ್ಕೆ ಅನಿಷ್ಟ ಪುಣ್ಯ ಅಂತ ಕರೀತಾರೆ ಇಂಥ ಅನಿಷ್ಟ ಪುಣ್ಯಗಳು ನಮ್ಮನ್ನು ಮುಕ್ತಿಯಿಂದ ದೂರ ಓಡಿಸೋದ್ರಿಂದ ಇವುಗಳನ್ನು ಅನಿಷ್ಟ ಪುಣ್ಯಗಳು ಅಂತ ಕರೀತಾರೆ ಇಷ್ಟವಿಲ್ಲದ್ದು ಅಥವಾ ಮೋಕ್ಷಕ್ಕೆ ಪ್ರತಿಬಂಧಕವಾದದ್ದು ಅನ್ನೋ ಅರ್ಥದಲ್ಲಿ ಅನಿಷ್ಟ ಪುಣ್ಯ ಅಂತ ನಿಷ್ಠಾಮಕರ್ಮ ಉಪಾಸನೆ ಇವುಗಳಿಂದ ನಾವು ಪಡಿತಕ್ಕಂಥ ಪುಣ್ಯಗಳು ಆತ್ಮವಿಕಾಸಕ್ಕೆ ಸಾಧನಗಳಾಗಿ ಮುಕ್ತಿ ಪಥದಲ್ಲಿ ಕರ್ಕೊಂಡು ಹೋಗ್ತಾವೆ ಅನಿಷ್ಟ ಪುಣ್ಯಗಳಿಂದ ವಿಮೋಚನೆ ಅಥವಾ ಬಿಡುಗಡೆ ನಮಗೆ ಅಪೇಕ್ಷಿತವೇ ಆಗಿರೋದ್ರಿಂದ ಗೀತೆ ಅದನ್ನು ಬೋಧನೆ ಮಾಡಲಿಕ್ಕೆ ಹೊರಟಿದೆ ಯಾಕೆಂದರೆ ಮೋಕ್ಷಕ್ಕೆ ಪ್ರತಿಬಂಧಕವಾದದ್ದು ಆ ಕಾರಣಕ್ಕಾಗಿ ಗೀತೆ ಬೋಧಿಸ್ತಾ ಇದೆಯಾ ಹೊರತು ಅನ್ಯ ಉದ್ದೇಶ ಇಲ್ಲ ಉದಾಹರಣೆಗೆ ಎಲೆಕ್ಷನ್ನಲ್ಲಿ ನಾವು ಆರಿಸು ಬಂದು ಮಂತ್ರಿ ಪದವಿ ಮೊದಲಾದವನ್ನ ಪಡ್ಕೋಬೇಕು ಅಂತಾದರೆ ಮೊದಲಿಗೆ ಇರ್ತಕ್ಕಂಥ ಸರ್ಕಾರಿ ನೌಕರಿ ಅಥವಾ ಸರ್ಕಾರಿ ಕಾಂಟ್ರಾಕ್ಟರ್ ಕೆಲಸ ಏನಾದ್ರು ಮಾಡ್ತಾ ಇದ್ರೆ ನಾವು ಈಗ ಮಾಡೋ ಹಾಗಿಲ್ಲ ಅವುಗಳನ್ನು ತ್ಯಾಗ ಮಾಡೋದು ಅನಿವಾರ್ಯ ಮತ್ತು ಅಪರಿಹಾರ್ಯ ಅದೇ ರೀತಿಯಾಗಿ ಅನಿಷ್ಟ ಪುಣ್ಯಗಳು ಕೂಡ ಮುಕ್ತಿಯ ಪ್ರತಿಬಂಧಕಗಳಾಗಿಯೇ ಇರುವಂಥದ್ದು ಪುಣ್ಯದಲ್ಲಿ ಎರಡು ಪ್ರಭೇದಗಳು ಹೇಗಿದೆಯೋ ಅದೇ ರೀತಿಯಾಗಿ ಜ್ಞಾನದಲ್ಲೂ ಕೂಡ ಎರಡು ಪ್ರಭೇದಗಳಿವೆ ಒಂದು ಪರೋಕ್ಷ ಜ್ಞಾನ ಮತ್ತೊಂದು ಅಪರೋಕ್ಷ ಜ್ಞಾನ ಗುರುಗಳ ಉಪದೇಶದಿಂದ ಯುಕ್ತಿಯಿಂದ ಶಾಸ್ತ್ರಗಳಿಂದ ಪಡಿತಕ್ಕಂಥ ಜ್ಞಾನ ಅನ್ನೋದು ಪರೋಕ್ಷ ಜ್ಞಾನ ಕರ್ಮಾಚರಣೆಯಿಂದ ಈ ಜ್ಞಾನ ಪರಿಷ್ಕೃತವಾಗತ್ತೆ ಸುದೃಢ ಆಗತ್ತೆ ಇಂತಹ ಜ್ಞಾನವನ್ನು ಪಡೆದ ನಂತರದಲ್ಲಿ ನಾವು ಭಗವಂತನ ಪ್ರತ್ಯಕ್ಷ ಜ್ಞಾನವನ್ನು ಹೊಂದಲಿಕ್ಕೆ ಬಯಸಬೇಕು ಬಯಸ್ತೀವಿ ಶಬ್ದ ಅಥವಾ ಯುಕ್ತಿಗಳ ಸಹಾಯ ಇಲ್ಲದೆ ಸಾಕ್ಷಾತ್ ಪರಮಾತ್ಮನನ್ನು ಕಾಣಬೇಕೆಂದು ಹಂಬಲಿಸ್ತೀವಿ ಧ್ಯಾನ ಸಮಾಧಿಗಳನ್ನು ನಡೆಸಿದರೆ ಈ ಭಗವದ್ ದರ್ಶನ ಅಪರೋಕ್ಷ ಜ್ಞಾನ ಅಥವಾ ಭಗವಂತನ ಸಾಕ್ಷಾತ್ಕಾರ ಅಂತಂದರೆ ಇದೆ ಪರೋಕ್ಷ ಜ್ಞಾನವು ಸುದೃಢವಾಗಿ ನಮ್ಮ ಹೃದಯದಲ್ಲಿ ಇರಬೇಕು ಅಂತಾದರೆ ನಿಷ್ಕಾಮ ಕರ್ಮ ಅನ್ನೋದು ಅತ್ಯಗತ್ಯ ಪರೋಕ್ಷ ಜ್ಞಾನ ಪಡೆದಿರ್ತಕ್ಕಂಥ ನಂತರದಲ್ಲಿ ಅಪರೋಕ್ಷ ಜ್ಞಾನಕ್ಕಾಗಿ ಸಮಾಧಿಯ ಹಿನ್ನೆಲೆ ತಿಳಿಸಲ್ಪಟ್ಟಿದೆ ಈ ನಿಷ್ಕಾಮಕರ್ಮದ ಅವಶ್ಯಕತೆ ಅನ್ನೋದು ಅತ್ಯಂತ ಅವಶ್ಯ ಉದಾಹರಣೆಗೆ ಬಟ್ಟೆಯನ್ನು ಬರೀ ನೀರಿನಲ್ಲಿ ಅದ್ದೋದರಿಂದ ಅಥವಾ ಮುಳುಗಿಸೋದ್ರಿಂದ ಅದು ಸ್ವಚ್ಛ ಆಗೋದಿಲ್ಲ ನೀರಿನಲ್ಲಿ ಅದ್ದಿ ಒಗೆಯೋದ್ರಿಂದಲೇ ಅದು ಸ್ವಚ್ಛ ಆಗತ್ತೆ ಅದರಂತೆ ನಮ್ಮ ಹೃದಯವೂ ಕೂಡ ನಿರ್ಮಲಿನ ಆಗಬೇಕು ಅಥವಾ ಸ್ವಚ್ಛ ಆಗಬೇಕು ಅಂತಾದರೆ ಬರೀ ಪರೋಕ್ಷ ಜ್ಞಾನ ಅನ್ನೋದು ಸಾಕಾಗೋದಿಲ್ಲ ಮೊದಲಿಗೆ ಪರೋಕ್ಷ ಜ್ಞಾನವನ್ನು ಅಥವಾ ಶಾಸ್ತ್ರಜನ್ಯ ಜ್ಞಾನವನ್ನು ಪಡ್ಕೊಂಡು ಅದರ ಜೊತೆಗೆ ನಿಷ್ಕಾಮಕರ್ಮವನ್ನು ಆಚರಣೆ ಮಾಡಿದಾಗಲೇ ಅನುಷ್ಠಾನ ಮಾಡಿದಾಗಲೇ ಸಮಾಧಿ ಅವಸ್ಥೆಗೆ ಬೇಕಾಗಿರುವಂತಹ ಪರಿಶುದ್ಧತೆ ಅನ್ನೋದು ಆಮೇಲೆ ಅಲ್ಲಿ ಭಗವಂತನ ಸುಂದರ ಚಿತ್ರವನ್ನ ಮೂಡಿಸಲಿಕ್ಕೆ ಸಾಧ್ಯ ಹೀಗೆ ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನಗಳೆರಡಕ್ಕೂ ಕೂಡ ನಿಷ್ಕಾಮ ಕರ್ಮ ಅನ್ನೋದು ಅತ್ಯಂತ ಮುಖ್ಯವಾದ ಅತ್ಯಂತ ಅವಶ್ಯವಾಗಿರ್ತಕ್ಕಂಥ ಸಾಧನ ಅಂತ ತಿಳ್ಕೊಬೇಕು ಅಪರೋಕ್ಷ ಜ್ಞಾನಕ್ಕಾಗಿ ಬ್ರಹ್ಮದರ್ಶನದ ಪರಮಾನಂದದಲ್ಲಿ ಮಗ್ನಾದವರಿಗೆ ಹೊರಗಿನ ಅಥವಾ ಬಾಹ್ಯ ಯಾವುದೇ ಪರಿವು ಕೂಡ ಇರೋದಿಲ್ಲ ಬಾಹ್ಯವಾಗಿರ್ತಕ್ಕಂಥ ಯಾವುದೇ ಶಬ್ದ ಸ್ಫೋಟಗಳಿಂದ ಅವರಿಗೆ ಎಚ್ಚರ ಆಗೋದಿಲ್ಲ ಇಂತಹ ವ್ಯಕ್ತಿಯನ್ನು ಸ್ಥಿತಪ್ರಜ್ಞ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಮುಂದೆ ಅರ್ಜುನ ಪ್ರಶ್ನೆ ಮಾಡ್ತಾನೆ ಈ ಅಪರೋಕ್ಷ ಜ್ಞಾನಿ ಅಥವಾ ಸ್ಥಿತಪ್ರಜ್ಞನ ಲಕ್ಷಣಗಳೇನು ಅಂತ ತಿಳಿಸ್ಕೊಡು ಅಂತ ಶ್ರೀಕೃಷ್ಣನ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾನೆ ನಾಳೆ ದಿನ ಸೇರಿದಾಗ ಮುಂದೆ ಸ್ಥಿತಪ್ರಜ್ಞ ಅಂತ ಆದರೆ ಯಾರು ಅವನ ಲಕ್ಷಣಗಳು ಅನ್ನೋದನ್ನು ತಿಳ್ಕೊಳ್ಳೋಣ ಶ್ರೀಕೃಷ್ಣ